ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭದ ಬದ್ಭಕ್ತರಿದನಾದರದೆ ಕೇಳುವುದು ಆ ಕೇಳುವುದು ಪರಮಾತ್ಮ ಬ್ರಹ್ಮಾದಿಗಳ ಮನಸ್ಸಿನಲ್ಲಿ ಯಾವ ರೀತಿ ಶೋಭಾಯಮಾನವಾಗಿ ಇರ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಮಿಸುಣಿ ಮೇನಣ ಮಣಿಯ ವೋಲ್ ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಬಿಸಜಜಾಂಡಾಧಾರಕನು ಅಧೇಯ್ಯನೆಂದೆನಿಸಿ ದ್ವಿಶತ ನಾಲ್ವತ್ತೆರಡು ರೂಪದಿ ಶಶಿಯೊಳಿಪ್ಪನು ಶಶದೊಳಗೆ ಶೋಭಿಸುವ ನಾಲ್ವತ್ತೆರಡಧಿಕ ಶತರೂಪದಲ್ಲಿ ಬಿಡದೆ ಮಿಸುಣಿ ಅಂದರೆ ಬಂಗಾರ ಮಿಸುಣಿ ಮೋಲ್ ಮಿಸುಣಿ ಮೇಲಿನ ಮಣಿಯ ಮೋಲ್ ಆ ಬಂಗಾರದ ವಸ್ತುವಿನಲ್ಲಿ ಅದರ ಮೇಲೆ ಹರಳು ಮುತ್ತೋ ನವರತ್ನಗಳನ್ನು ವಜ್ರ ಇಡೂರ್ಯಾದಿಗಳನ್ನು ಕೂಡಿಸಿದ್ರೆ ಹೇಗೆ ಶೋಭಾಯಮಾನ ಕಾಣುತ್ತೋ ಹಾಗೆ ಪರಮಾತ್ಮ ಬ್ರಹ್ಮಾದಿಗಳ ಮನದಲ್ಲಿ ಪ್ರಕಾಶಮಾನವಾಗಿ ರಾರಾಜಿಸ್ತಾನೆ ಅಂತ ಚಿನ್ನದ ಮೇಲಿನ ಮಣಿಯಂತೆ ರಾರಾಧಿಸ್ತಾನೆ ಅಂತ ಬರೇ ಚಿನ್ನದ ಒಡವೆ ಇದ್ದರೂ ಅಷ್ಟೊಂದು ಚೆನ್ನಾಗಿರಲ್ಲ ಬರೀ ನವರತ್ನಗಳಿಂದ ಮಾಡಿರ್ತಕ್ಕಂಥ ಒಡವೆಯನ್ನು ನೋಡಿದಾಗೂ ಅಷ್ಟು ಸೌಂದರ್ಯ ಇರಲ್ಲ ಆ ಬಂಗಾರದಲ್ಲಿ ಈ ಮುತ್ತೋ ವಜ್ರವೋ ಮತ್ಯಾವುದನ್ನು ಮಡಾಯಿಸಿದಾಗ ಅಂದರೆ ಅದರೊಳಗೆ ಸೇರಿಸ್ದಾಗ ಭಾರಿ ಪ್ರಕಾಶಮಾನವಾಗಿ ಶೋಭಾಯಮಾನವಾಗಿ ಕಾಣಿಸುತ್ತೆ ಆ ರೀತಿಯಾಗಿ ಬ್ರಹ್ಮಾದಿಗಳ ಮನದಲ್ಲಿ ಪರಮಾತ್ಮ ತೋರಿಸ್ ತೋರ್ಕೋತಾನೆ ಅಂತ ಶ್ರೀ ಸೂಕ್ತ ಲಕ್ಷ್ಮಿಯನ್ನು ವರ್ಣನೆ ಮಾಡೋ ಕಾಲಕ್ಕೆ ಹಿರಣ್ಯ ವರ್ಣಾಂ ಹರಣಿಂ ಸುವರ್ಣ ರಜತ ಸ್ರಜಾಂ ಅಂತೆಲ್ಲ ಹೇಳ್ತದೆ ಭಗವಂತನ ಪಟ್ಟದ ರಾಣಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಬಂಗಾರದ ವರ್ಣದವಳು ಒಳ್ಳೆ ಬಂಗಾರದ ಹೂವಿನ ಮಾಲೆಯನ್ನು ತಾನು ಶಿರಸ್ಸಿನಲ್ಲಿ ಧಾರಣೆ ಮಾಡಿದಾಳೆ ತುರ್ತಿನಲ್ಲಿ ಆಹ್ಲಾದ ಉಂಟು ಮಾಡತಕ್ಕಂಥವಳು ಆನಂದ ಸ್ವರೂಪಳಾಗಿದ್ದಾಳೆ ಲಕ್ಷ್ಮೀದೇವಿ ಮೂವತ್ತೆರಡು ಸಲ್ಲಕ್ಷಣಗಳಿಂದ ಯುಕ್ತ ಆದವಳು ಇಂತಹ ಮಹಾಲಕ್ಷ್ಮಿಯನ್ನು ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ ಅಗ್ನಿಂತರಗತರಾಗಿರ್ತಕ್ಕಂಥ ಪರಶರಾಮನೆ ನನ್ನ ಮೇಲೆ ಅನುಗ್ರಹ ಮಾಡಲಿಕ್ಕೆ ಅವನ್ನ ಕರ್ಕೊಂಡ್ಬಾ ಅಂತ ಶ್ರೀ ಸೂಕ್ತದಲ್ಲಿ ವರ್ಣನೆ ಮಾಡದಂತೆ ಬಂಗಾರದಂತೆ ಉಳಿತಕ್ಕಂಥ ಮಹಾಲಕ್ಷ್ಮಿಯಲ್ಲಿ ನೀಲಭರಣನಾಗಿರ್ತಕ್ಕಂಥ ಪರಮಾತ್ಮ ಲಕ್ಷ್ಮೀ ಭುಜಾಂತರಗತಃ ಅವುಗಳ ಅವು ಅವುಗಳ ತೋಳ ತೆಕ್ಕೆಯಲ್ಲಿದ್ದು ನೀಲಮಣಿಯಂತೆ ರಾರಾಜಿಸ್ತಾನೆ ಅಂತ ಇಲ್ಲಿ ಲಕ್ಷ್ಮಿ ಆಧಾರ ನಾರಾಯಣ ಅವಳಲ್ಲಿ ಆಧೇಯ ಒಂದು ಆಧಾರದಲ್ಲಿ ಆಧಾರದಲ್ಲಿರ್ತಕ್ಕಂಥ ವಸ್ತು ಅದರಲ್ಲಿ ಆಧೇಯ ಅಂತ ಹೀಗೆ ಮಿಸುಣಿ ಮೇಲಿನ ಮಣಿಯ ಓಲ್ ಆಧಾರಗಳಾಗಿರ್ತಕ್ಕಂಥ ಲಕ್ಷ್ಮಿಯಲ್ಲಿ ತನ್ನದೇ ಆದ ಲಕ್ಷ್ಮಿಯನ್ನು ಸ್ತ್ರೀರೂಪದಿಂದ ಇದ್ದು ಭಗವಂತ ತಾನೇ ಆಧಾರನಾಗಿ ಇರ್ತಾನೆ ಬಂಗಾರ ಮಣಿಗೆ ಆಧಾರ ಹರಳಿಗೆ ಮುತ್ತಿಗೆ ಅದಕ್ಕೆ ಅದನ್ನು ಕೂಡಿಸುವಂತಹ ಸ್ಥಳ ಸ್ಥಾನ ವಿಶೇಷ ಹರಳು ಮಣಿ ಅಥವಾ ಮುತ್ತು ಅಂತೇನಿದೆಯಲ್ಲ ಅದನ್ನು ಆಧೇಯ ಅಂತ ಈ ರೀತಿಯಾಗಿ ಕರೆಯೋದು ಪುರುಷ ರೂಪದಿಂದ ತಾನೇ ಅಧೇಯನಾಗಿರ್ತಾನೆ ಸ್ತ್ರೀ ರೂಪದಿಂದ ತಾನು ಆಧಾರ ಆಧಾರ ಆಧೇಯ ಎರಡೂ ಕೂಡ ಪರಮಾತ್ಮನೇ ಆಗಿರ್ತಾನೆ ಇಲ್ಲಿ ಲಕ್ಷ್ಮಿ ಒಂದು ಉದಾಹರಣೆ ಸಮಸ್ತ ಚೇತನ ಅಚೇತನ ಪ್ರಪಂಚವೂ ಕೂಡ ಭಗವಂತ ಅಚಿ ಅಲ್ಲಿ ಅಧೇಯನಾಗಿರ್ತಾನೆ ಆಶ್ರಯಕಾರನಾಗಿರ್ತಾನೆ ಪ್ರಪಂಚದೊಳಗಿದ್ದು ಆಧಾರನು ಆಗ್ತಾನೆ ಬ್ರಹ್ಮಾದಿಗಳ ಮನದಲ್ಲಿ ಅಂದ್ರೆ ಸ್ವರಮಣನಾಗಿರ್ತಕ್ಕಂಥ ಪರಮಾತ್ಮ ಮನೋಜ್ಞವಾಗಿ ಅವರಿಗೆ ತೋರ್ತಾನೆ ಬ್ರಹ್ಮಾದಿಗಳು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೆ ಅಂತಂದರೆ ಮಹಾಭಾರತದಲ್ಲಿ ಭೀಮ್ಸೆಂದೇವರು ತಿಳಿಸ್ತಾರೆ ಉಪಾಸನೆ ಮಾಡುವ ಕ್ರಮವನ್ನು ಆರಾಧಯಾಮಿ ಮಣಿಸನ್ನಿಬಂ ಆತ್ಮ ಬಿಂಬ್ ಮಾಯಾಪುರೆ ಹೃದಯ ಅಂತ ಅದೊಂದು ತ್ರಿವಿಕ್ರಮ ಪಂಡಿತಾಚಾರ್ಯು ತಮ್ಮ ಕೃತಿಯಲ್ಲಿ ಉದಾಹರಣೆ ಮಾಡಿ ತೋರಿಸ್ತಾರೆ ಬಂಗಾರದಂತೆ ಹೊಳಿತಕ್ಕಂಥ ತಮ್ಮ ಹೃದಯ ಕಮಲದಲ್ಲಿ ಮಾಣಿಕ್ಯದಂತೆ ಹೊಳೆಯುವಂತಹ ಬಿಂಬಮೂರ್ತಿಯಾಗಿರೋ ಪರಮಾತ್ಮ ಇದ್ದಾನೆ ಅವನನ್ನು ನಾನು ನಮಸ್ಕಾರ ಮಾಡ್ತೀನಿ ಆರಾಧನೆ ಮಾಡ್ತೀನಿ ಈ ರೀತಿ ನಾವು ಧ್ಯಾನ ಮಾಡಬೇಕು ಅಂಥೇಳಿ ದಾಸು ನಮಗೆ ಮಾರ್ಗದರ್ಶನವನ್ನು ಇಲ್ಲಿ ಮಾಡ್ತಾರೆ ಬಿಸಜಾಂಡಕನು ಅಧೇಯನೆಂದೆನಿಸಿ ಬಿಸ ಅಂದರೆ ತಾವರೆಯ ದಂಟು ಅಂತಲೇ ಹೇಳ್ತಾರೆ ನೀರಿಗೂ ಬಿಸ ಅಂತ ಹೆಸರು ಒಂದು ಜ ಅಲ್ಲಿ ಅಂದರೆ ಅಲ್ಲಿ ಹುಟ್ಟಿರ್ತಕ್ಕಂಥ ಕಮಲ ಆ ಪರಮಾತ್ಮನ ನಾಭಿ ಕಮಲ ಅಲ್ಲಿ ಹುಟ್ಟಿರ್ತಕ್ಕಂಥವರು ಚತುರ್ಮುಖ ಬ್ರಹ್ಮ ಆದ್ದರಿಂದ ಅಂಡ ಅಂದರೆ ಬ್ರಹ್ಮಾಂಡ ಅಂತ ಅದಕ್ಕೆ ಆಧಾರಕ ಆಧಾರನಾಗಿರ್ತಕ್ಕಂಥ ತಾನೇ ಅದರಲ್ಲಿ ಆಧೇಯನೋ ಹೋದೋನು ಸಮಸ್ತ ಚೇತನಾಚೇತನ ಪ್ರಪಂಚದಲ್ಲಿ ಯಾವ ಎರಡು ವಸ್ತುಗಳಲ್ಲೂ ಒಂದು ಆಧಾರ ಇನ್ನೊಂದು ಆದೆಯಾಗಿದೆಯೋ ಅಲ್ಲೆಲ್ಲ ಪರಮಾತ್ಮನೇ ಇರ್ತಾನೆ ಇಲ್ಲಿ ಮಿಸುಳಿ ಅಂದರೆ ಬಂಗಾರ ಚಿನ್ನದಿಂದ ಮಾಡಿರ್ತಕ್ಕಂಥ ಒಡವೆಗಳ ಮೇಲೆ ಕೆತ್ತನೆ ಕೆಲಸ ಎಲ್ಲ ಮಾಡಿರ್ತಾರೆ ಬಂಗಾರ ಮಣಿಗೆ ಆಧಾರ ಅದರಲ್ಲಿ ಆ ಬಂಗಾರ ಮಣಿಯನ್ನು ಕೂಡಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸ್ಥಾನ ಏನಿದೆ ವಿಶೇಷ ಗೂಡು ಅದು ಸ್ಥಾನ ವಿಶೇಷ ಅಧೇಯ ಅಂತಾದರೆ ಮುತ್ತುಗಳು ಹೀಗೆ ಪರಮಾತ್ಮ ಬ್ರಹ್ಮದೇವರಿಂದ ಹಿಡಿದು ತೃಣಯೋಗ ತೃಣಜೀವರ ಪರ್ಯಂತ ಮುಕ್ತಿಯೋಗ್ಯ ಜೀವರು ಅಂತ ಯಾರಿರ್ತಾರೋ ಅಂತಹ ಸಾತ್ವಿಕರ ಚೇತನರ ಮನಸ್ಸಿನಲ್ಲಿ ಪರಮಾತ್ಮ ವಿಷ್ಣುಕೂರ್ಮ ರೂಪದಿಂದ ಅವರನ್ನ ಧಾರಣೆ ಮಾಡಿ ಈ ಬ್ರಹ್ಮಾಂಡಕ್ಕೆ ಆಧಾರ ಸ್ವರೂಪನಾಗಿದ್ದಾನೆ ಎಷ್ಟು ರೂಪಗಳಿಂದ ಅಂತ ಹೇಳಿದ್ರೆ ಇನ್ನೂರ ರೂಪಗಳಿಂದ ಆಧಾರ ಅಂತ ಕರೆಸ್ಕೊತಾನೆ ಆ ಎರಡನೇ ಅಕ್ಷರ ಧಾ ನಾಲ್ಕನೇ ಅಕ್ಷರ ರ ಎರಡನೇ ಅಕ್ಷರ ಇನ್ನೂರ ನಲ್ವತ್ತೆರಡು ವಾಮತೋಗತಿ ಮಾಡಿದರೂ ಅಂಕಾನ ವಾಮತೋಗತಿ ಮಾಡಿದರೂ ಕೂಡ ಇನ್ನೂರ ನಲ್ವತ್ತೆರಡು ಅಂತಲೇ ಬರತ್ತೆ ದ್ವಿಶತ ನಲ್ವತ್ತೆರಡು ರೂಪದಿ ಶಶಿಯೊಳಿಪನು ಅಂತ ದೃಷ್ಟಾಂತ ಕೊಡ್ತಾರೆ ಶಶಿ ಅಂದರೆ ಶಶ ಉಳ್ಳವನು ಅಂತ ಚಂದ್ರಲ್ಲಿರ್ತಕ್ಕಂಥ ಕಳಂಕ ಶಶ ಅಂದರೆ ಮೊಲದ ಆಕಾರದಲ್ಲಿರೋದ್ರಿಂದ ಅದಕ್ಕೆ ಶಶ ಅಂತ ಹೆಸರು ಆದ್ದರಿಂದ ಶಶಿ ಅಂದರೆ ಚಂದ್ರ ಶಶಿ ಶಶಕ್ಕೆ ಆಧಾರ ಅಂದ್ರೆ ಆ ಚಂದ್ರನಲ್ಲಿರುವ ಕಲಂಕಕ್ಕೆ ಆಧಾರ ಅಂತೇಳಿ ಹೀಗೆ ಶಶಿ ನಾಮಕರಾಗಿರ್ತಕ್ಕಂಥ ಭಗವಂತ ಇನ್ನೂರ ನಲವತ್ತೆರಡು ರೂಪಗಳ ಸನ್ನಿಧಾನ ಬಲದಿಂದ ಅಲ್ಲಿರ್ತಾನೆ ಚಂದ್ರನಲ್ಲಿ ನೆಲೆಸಿರ್ತಾನೆ ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ ದ್ವಿಚತ್ವರಿಂಶ ಅಧಿಕ ದ್ವಿಶತಂ ಶಶಿಕ ಪ್ರಭುಹು ಶಶದೊಳಗೆ ಶೋಭಿಸುವ ನಾಲ್ವತ್ತೆರಡು ಅಧಿಕ ಶತರೂಪದಲ್ಲಿ ಬಿಡದೆ ಆ ಧ್ಯೇಯ ಅಂತ ಕರೆಸ್ಕೊಂಡು ನೂರ ನಲವತ್ತೆರಡು ರೂಪಗಳಿಂದ ಪರಮಾತ್ಮ ಇರ್ತಾನೆ ಶಶ ಅಂದರೆ ಚಂದ್ರನಲ್ಲಿರ್ತಕ್ಕಂಥ ಕಲಂಕ ಮಲದ ಚಿಹ್ನೆ ಚಂದ್ರನಲ್ಲಿ ಆ ಧೇಯ ಅಂತ ಕರೆಸ್ಕೊಳುತ್ತೆ ಅಲ್ಲಿ ನೂರ ರೂಪಗಳಿಂದ ಪರಮಾತ್ಮ ಇರ್ತಾನೆ ಆ ಎರಡು ಧೇ ಧಕಾರ ಅಲ್ಲಿ ನಾಲ್ಕು ಯ ಅಂದರೆ ಒಂದು ಆದ್ದರಿಂದ ಅಂಕಾನ ಮತ್ತೊಗತಿ ಮಾಡಿದಾಗ ನೂರ ರೂಪಗಳಿಂದ ಪರಮಾತ್ಮ ಅಲ್ಲಿ ಇರ್ತಾನೆ ಹೀಗೆ ಆಧಾರ ಮತ್ತು ಆಧೇಯ ಈ ಎರಡೂ ಭಗವದ್ ರೂಪಗಳ ಒಟ್ಟು ಸಂಖ್ಯೆಯನ್ನು ಮುನ್ನೂರ ಎಂಬತ್ನಾಲ್ಕು ಅಂತ ಇನ್ನೂರ ನಲವತ್ತೆರಡು ಪ್ಲಸ್ ನೂರ ನಲ್ವತ್ತೆರಡು ಮಾಡಿ ಮುನ್ನೂರ ಎಂಬತ್ನಾಲ್ಕು ರೂಪಗಳಿಂದ ಭಗವಂತ ಇರ್ತಾನೆ ಸಂಕರ್ಷಣೆ ಒಡೆಯರು ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ ಶಶ ಅನ್ನೋದಕ್ಕೆ ಶರ ಅಂತ ಅಲ್ಲಿ ಅವರು ಪ್ರಯೋಗ ಮಾಡ್ತಾರೆ ಶರ ಅನ್ನೋ ಕರ್ತ ಪೈರು ಅಂತ ಹೇಳ್ತಾರೆ ಚಂದ್ರನ ಕಿರಣಗಳು ಧಾನ್ಯಗಳ ಪೈರಿನ ಬೆಳವಣಿಗೆಗೆ ಮತ್ತೆ ರಸಪುಷ್ಟಿಗೆ ಆಧಾರ ಆಗಿದೆ ಆದ್ದರಿಂದ ಶರ ಅನ್ನೋದು ಆಧೇಯ ರೂಪ ಶಶಿ ಮತ್ತೆ ಶಶಗಳಿಗೆ ಏಕ ಅನ್ಯೋನ್ಯ ಸಂಬಂಧ ಇದೆ ಅಂತ ಹೇಳಿ ಇದರಿಂದ ಆಧಾರ ಅಧೇಯ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾರೆ ಹೀಗೆ ಆಧಾರ ಮತ್ತು ಅಧೇಯ ಎರಡು ರೂಪಗಳಿಂದ ಪರಮಾತ್ಮ ಇದ್ದು ಇಡೀ ಬೃಹತ್ ಬ್ರಹ್ಮಾಂಡವನ್ನು ಜಡ ಚೇತನಾತ್ಮಕವಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡ್ತಾನೆ ಒಟ್ಟು ಭಗವದ್ ರೂಪಗಳ ಸಂಖ್ಯೆ ಮುನ್ನೂರ ಎಂಬತ್ನಾಲ್ಕು ಅಂತ ಮುಂದಿನ ಪದ್ಯದಲ್ಲಿ ಆಧಾರ ಆಧೇಯ ಮತ್ತು ಹಿಂದೆ ಭಾರಭೃತ್ ಅಂತ ತಿಳಿಸಿದ್ರಲ್ಲ ಅದೆಲ್ಲವನ್ನು ಸೇರಿಸಿ ಸಂಗ್ರಹಾತ್ಮಕವಾಗಿ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಎರಡು ಸಾವಿರದ ಎಂಟು ರೂಪವನ್ನುರಿತು ಸರ್ವ ಪದಾರ್ಥದಳು ಶ್ರೀವರನ ಪೂಜೆಯ ಮಾಡು ವರಗಳ ಬೇಡು ಕೊಂಡಾಡು ಬರೀದೆ ಜಲದಲ್ಲಿ ಮುಳುಗಿ ಬಿಸಿಲು ಬೆರಳೆ ನೆಣಸಿದಾರೆ ಏನು ಸದ್ಗುರು ಹಿರಿಯರನುಸರಿಸಿದರ ಮರ್ಮವ ಹರಿಯ ದಿಹ ನರನು ಎಲ್ಲ ಪದಾರ್ಥಗಳಲ್ಲಿ ಇರ್ತಕ್ಕಂಥ ರೂಪವನ್ನು ಒಟ್ಟು ಸೇರಿಸಿ ಹೇಳ್ತಾರೆ ಅಲ್ಲಿ ಭಾರವೃತ್ತನಲ್ಲಿ ಸಾವಿರದ ಅಂತ ಹೇಳಿದ್ವಿ ಇಲ್ಲಿ ಆಧಾರ ಇನ್ನೂರ ಆ ಧ್ಯೇಯ ಅನ್ನೋದು ನೂರ ನಲವತ್ತೆರಡು ಭಗವದ್ ರೂಪಗಳು ಅಂತ ಒಟ್ಟು ಸೇರಿದಾಗ ಎರಡು ಎಂಟು ರೂಪಗಳು ಅಂತ ಈ ರೀತಿಯಾಗಿ ಎಲ್ಲ ಪದಾರ್ಥಗಳಲ್ಲಿ ಪರಮಾತ್ಮ ಎರಡು ಸಾವಿರದ ಎಂಟು ರೂಪಗಳಿಂದ ಇರ್ತಾನೆ ಅಂತ ಚಿಂತನೆಯನ್ನು ಮಾಡು ಹೊರಗಳನ್ನು ಬೇಡು ಕೊಂಡಾಡು ಅದನ್ನು ಬಿಟ್ಟು ಭಗವಂತನ ಈ ರೀತಿಯಾಗಿರ್ತಕ್ಕಂಥ ಭಗವದ್ ರೂಪಗಳು ಎಲ್ಲೆಲ್ಲಿ ಯಾವ ಯಾವ ರೂಪಗಳಿದ್ದಾವೆ ಯಾವ ರೀತಿ ಇದಾಗೆ ಇದಾವೆ ಇದನ್ನು ಅರ್ಥ ಮಾಡ್ಕೊಳ್ಳದೆ ಬರೀದೆ ನೀರಲಿ ಮುಳುಗಿ ಜಲದಲ್ಲಿ ಮುಳುಗಿ ಅಂದರೆ ಬೇಕಾದಷ್ಟು ಸ್ಥಾನವನ್ನೆಲ್ಲ ಮಾಡಿ ಅನುಸಂಧಾನ ಇಲ್ಲದೆ ಬಿಸಿಲೋಳು ಬೆರಳೆಣೆಸಿದಾರೆ ಏನು ಅಂದರೆ ಬೇಕಾದಷ್ಟು ತಪಶ್ಚರ್ಯನ್ನು ಮಾಡಿದರೂ ಕೂಡ ಅದು ವ್ಯರ್ಥ ಆಗತ್ತೆ ಹೊರತು ಅದರಿಂದ ಏನೂ ಸಾಧ್ಯ ಇಲ್ಲ ಉಪಯೋಗ ಆಗಲಿಲ್ಲ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಸರ್ವ ಕೂಡ ಭಗವಂತ ತನ್ನ ಎರಡು ರೂಪಗಳನ್ನು ಇಟ್ಟಿದ್ದಾನೆ ಯಾಕೆ ಅಂತ ಕೇಳಿದ್ರೆ ಮನುಷ್ಯ ಅದನ್ನು ಚಿಂತನೆ ಮಾಡಿ ಉಪಾಸನೆ ಮಾಡಿ ಪರಮಾತ್ಮನ ಪೂಜೆ ಮಾಡಲಿ ಅಂತ ಇಟ್ಟಿದ್ದೆ ಹೊರತು ತನಗಾಗಿ ಅಲ್ಲ ಬ್ರಹ್ಮಾಂಡಕ್ಕೆ ಅಧಿಪತಿಯಾಗಿರ್ತಕ್ಕಂಥವ್ನ ಭಗವಂತ ಅದೇ ಭಗವಂತ ನಮ್ಮೊಳಗೂ ಇದ್ದು ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾನೆ ಅಂತಹ ವ್ಯಾಸೋಚ್ಚಿಷ್ಟಮ್ ಜಗತ್ ಸರ್ವಂ ಜಗತ್ತಿನಲ್ಲಿ ಏನಿದೆಯೋ ಅದೆಲ್ಲವೂ ಕೂಡ ನಮ್ಮ ಶರೀರವನ್ನು ಮೊದಲು ಮಾಡಿ ಎಲ್ಲವೂ ಕೂಡ ಪರಮಾತ್ಮನದ್ದು ಅಂತಹ ಪರಮಾತ್ಮನಿಗೆ ನಾವು ಏನಂತ ತಾನೇ ಕೊಡೋಕ್ಕೆ ಸಾಧ್ಯ ಯಾವ ರೀತಿಯಾಗಿ ಪೂಜೆ ಮಾಡೋಕ್ಕೆ ಸಾಧ್ಯ ಆದ್ದರಿಂದ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅಂತ ಹೇಳಿದಂಗೆ ಭಗವಂತ ಕೊಟ್ಟಿದ್ದನ್ನೇ ಇಷ್ಟೆಲ್ಲ ರೂಪಗಳ ಚಿಂತನೆಯನ್ನು ಮಾಡಿ ಅವನಿಗೆ ಅರ್ಪಣೆ ಮಾಡಬೇಕು ಹೀಗೆ ಮಾಡಿದರೆ ಅಸಂಖ್ಯವಾಗಿರ್ತಕ್ಕಂಥ ಫಲ ಅನ್ನೋದು ಬರುತ್ತೆ ಇಷ್ಟೆಲ್ಲ ರೂಪಗಳನ್ನು ಅರಿಯಿತು ಅಂದರೆ ಗುರುಮುಖದಿಂದ ಈ ನಾನಾ ರೀತಿಯಾಗಿರ್ತಕ್ಕಂಥ ಉಪಾಸನಾ ಮಾರ್ಗಗಳನ್ನೆಲ್ಲ ತಿಳಿದು ಸರ್ವ ಪದಾರ್ಥದಲ್ಲೂ ಪೂಜೆಯ ಮಾಡು ಶ್ರೀ ವರ ಅಂದರೆ ಲಕ್ಷ್ಮೀದೇವಿಗಿಂತ ಶ್ರೇಷ್ಠನಾಗಿರ್ತಕ್ಕಂಥ ಸರ್ವ ದೇವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅವನನ್ನು ಪೂಜೆಯನ್ನು ಮಾಡು ವರಗಳ ಬೇಡು ಕೊಂಡಾಡು ಏನು ಬೇಕಾದರೂ ಪರಮಾತ್ಮನನ್ನೇ ಕೇಳಬೇಕು ಅಂತ ಇಲ್ಲಿ ವರಗಳ ಬೇಡು ಅಂಥೇಳಿದ್ರೆ ಕೃಷ್ಣ ಗೀತೆಯಲ್ಲೇ ಹೇಳ್ತಾನೆ ಕರ್ಮಣ್ಯ ವಾದಿ ಕ ಅಂತ ಇಲ್ಲಿ ನೋಡಿದ್ರೆ ಹೊರಗಳು ಬೇಡು ಅಂತ ಹೇಳ್ತಾನೆ ಏನು ಮಾಡಬೇಕು ಅಂತ ಕೇಳಿದ್ರೆ ಪೂಜೆ ಆದಮೇಲೆ ಹೊರಗಳನ್ನು ಬೇಡಬೇಕು ಅದಕ್ಕಾಗಿ ತಾನೇ ಪೂಜೆ ಮಾಡೋರು ಅಂತ ಪ್ರಶ್ನೆ ಬಂದರೆ ಕರ್ಮ ಮಾಡು ಫಲವನ್ನು ನೀನು ಬಯಸಬೇಡ ನಿನ್ನ ಕರ್ಮಕ್ಕೆ ಅನುಸಾರವಾಗಿ ನಾನೇ ಫಲಗಳನ್ನು ಕೊಡ್ತೀನಿ ಅಂತ ಹೇಳ್ತಾನಲ್ಲಿ ಇಲ್ಲಿ ದಾಸರು ಹೇಳ್ತಾರೆ ಹೊರಗಳ ಬೇಡು ಅಂತ ಯಾರನ್ನು ನಂಬಬೇಕು ಅಂದರೆ ಗುರು ನಂಬು ಸದ್ಗುರು ಹಿರಿಯರ ಅನುಸರಿಸು ಆ ಸದ್ಗುರು ಹಿರಿಯರನ್ನು ಅನುಸರಿಸಿದರೆ ಅವರು ನಮಗೆ ಮೋಕ್ಷಕ್ಕೆ ಪ್ರತಿಬಂಧಕವಾದ ಬೇಡಬೇಡ ಮೋಕ್ಷಕ್ಕೆ ಪ್ರತಿಬಂಧಕ ಅಲ್ಲದೇ ಇರತಕ್ಕಂಥ ಜ್ಞಾನ ಭಕ್ತಿ ವಿಷಯ ವೈರಾಗ್ಯ ಇತ್ಯಾದಿ ಎಲ್ಲ ಬೇಡಿದ್ರು ಕೂಡ ಅದು ನಿಷ್ಕಾಮದ ವ್ಯಾಪ್ತಿಗೆ ಬರುತ್ತೆ ಈ ರೀತಿಯಾಗಿ ನಮಗೆ ಆ ಉಪಾಸನೆಯ ಪೂಜೆಯ ಮರ್ಮವನ್ನು ರಹಸ್ಯವನ್ನು ತಿಳಿಸ್ಕೊಡ್ತಾರೆ ಅದರಿಂದ ಅವರನ್ನು ನೀನು ಅನುಸರಿಸುವ ವರ ಅಂದರೆ ಯಾವುದು ಅಂತ ಕೇಳಿದ್ರೆ ದನಕನಕಾದಿ ಮನುಷ್ಯ ಸಂಪತ್ತಲ್ಲ ಅದಕ್ಕಾಗಿ ಎಂದೂ ಪ್ರಾರ್ಥನೆಯನ್ನು ಮಾಡಬೇಡ ದೈವಿ ಸಂಪತ್ತು ಅನ್ನೋ ಜ್ಞಾನ ಭಕ್ತಿ ವೈರಾಗ್ಯ ಅದಕ್ಕಾಗಿ ಬೇಡು ಆಗ ನಿನ್ನ ಜೀವನದ ಸಾರ್ಥಕತೆ ಅನ್ನೋದಾಗತ್ತೆ ತತ್ವಜ್ಞಾನ ಅನ್ನೋ ದೈವಿ ಸಂಪತ್ತಿಗಾಗಿ ಪ್ರಾರ್ಥನೆಯನ್ನು ಮಾಡು ಅದು ಆಧ್ಯಾತ್ಮಿಕ ಸಂಪತ್ತು ಅದನ್ನು ಬೇಡು ಹನುಮಂತ ದೇವರಾದಾಗ ಮೈ ದೇವರು ಪ್ರವರ್ಧತಾಂ ಭಕ್ತಿರಲ್ಲಂ ಕ್ಷಣೆ ಕ್ಷಣೆ ಅಂತ ಕೇಳಿದ್ರಲ್ಲ ಆ ರೀತಿಯಾಗಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಬಿಟ್ಟರೆ ಹಿಂದೆ ಮೋಕ್ಷಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಅಲ್ಪದ ಸುಖದ ಅಪೇಕ್ಷೆಯನ್ನು ಪರಮಾತ್ಮನನ್ನು ಆರಾಧನೆ ಮಾಡಬೇಡ ಈ ರೀತಿಯಾಗಿ ಹೇಳಿ ಪ್ರತಿ ಕ್ಷಣವೂ ನನಗೆ ನಿನ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ಜ್ಞಾನಾದಿಗಳನ್ನು ಕೊಡು ಅಂತ ಅದನ್ನ ಬಿಟ್ಟು ಬರೀದೆ ಜಲದಳು ಮುಳುಗಿ ಬಿಸಿರಳು ಬೆರಳೆ ನೆಣಸಿದ್ದಾರೆ ಏನೋ ಅಂತ ಇಲ್ಲಿ ಸ್ನಾನ ಜಪ ಕರ್ಮಾಚರಣೆಯನ್ನು ದಾಸರು ನಿಷೇಧ ಮಾಡಿಲ್ಲ ಕೇವಲ ಅವುಗಳನ್ನೇ ಮಾಡ್ತಾ ಜ್ಞಾನ ಸಂಪಾದನೆಯನ್ನು ಮಾಡಲ್ಲ ಅಂತ ಆದರೆ ಅದು ಸರಿಯಲ್ಲ ಅಂತ ಜ್ಞಾನ ಸಂಪಾದನೆಯೂ ಅವಶ್ಯಕ ಅಂತ ಹೇಳಿ ಈ ಸ್ನಾನ ಜಪ ತಪ ಅನುಷ್ಠಾನ ಉಪವಾಸ ಆದಿ ವ್ರತಗಳು ಇದೆಲ್ಲ ಇದೆಯಲ್ಲ ಅದು ಅಂತರಂಗ ಶುದ್ಧಿಗಾಗಿ ಕರ್ಮಾಚರಣೆಯನ್ನು ಮಾಡಲೇಬೇಕು ಆಮೇಲೆ ವಿಶೇಷವಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಪಡ್ಕೊಂಡು ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು ಅಂತ ಹೇಳಲಿಕ್ಕೆ ಹೊರಟಿತ್ತು ಅದನ್ನು ಬಿಟ್ಟು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಒಂದು ಬರೆ ಕರ್ಮಾಚರಣೆಯನ್ನು ಮಾಡೋದು ಅಥವಾ ಜ್ಞಾನದಿಂದ ಮೋಕ್ಷ ಅಂತ ಆದರೆ ಕರ್ಮವನ್ನು ಬಿಟ್ಟುಬಿಡ್ತೀನಿ ಅಂತ ಈ ರೀತಿಯಾಗಿ ನಿನ್ನ ಮನಸಿಗೆ ಬಂದಂಗೆ ಅದನ್ನು ಅರ್ಥೈಸಬೇಡ ಅದಕ್ಕೆ ಸದ್ಗುರು ಹಿರಿಯರು ಅನುಸರಿಸಿದರೆ ಇದರ ಮರ್ಮ ಏನು ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ ಅದರಿಂದ ಆ ರೀತಿಯಾಗಿ ಮಾಡು ಕರ್ಮದಿಂದ ಜ್ಞಾನ ಜ್ಞಾನದಿಂದ ಮೋಕ್ಷ ಅನ್ನೋದಾಗತ್ತೆ ಆದ್ದರಿಂದ ಆ ರೀತಿಯಾಗಿ ಆ ಕರ್ಮದಿಂದ ಅಂತಃಕರಣ ಶುದ್ಧಿ ಆಗಬೇಕು ಅಂತ ಆದರೆ ಅವೆಲ್ಲವೂ ಕೂಡ ನಿಷ್ಕಾಮಕರ್ಮ ಆಗಿರಬೇಕು ಆದ್ದರಿಂದ ಕರ್ಮಗಳು ಅಂದರೆ ಏನೋ ಸಕಾಮಕರ್ಮ ಅಂದರೆ ಏನು ನಿಷ್ಕಾಮಕರ್ಮ ಅಂತ ಅಂದರೆ ಏನು ಅಂತ ಕರ್ಮದ ಪರಿಷ್ಕಾರದ ಬಗ್ಗೆ ಗುರುಗಳನ್ನು ಹಿರಿಯರನ್ನು ಜ್ಞಾನಿಗಳನ್ನು ಕುರಿತು ಜಿಜ್ಞಾಸ ಮಾಡಿ ಅಲ್ಲಿ ತಿಳ್ಕೊಂಡು ಬಂದು ಆಮೇಲೆ ಕರ್ಮಾಚರಣೆಯನ್ನು ಮಾಡಿದರೆ ಜ್ಞಾನ ಅನುಸಂಧಾನ ಸಹಿತ ಉತ್ಕೃಷ್ಟವಾದ ಫಲ ಅನ್ನೋದು ಬರ್ತಾ ಇದೆ ಅದನ್ನು ಬಿಟ್ಟು ಕೇವಲ ಕರ್ಮಾಚರಣೆಯಲ್ಲೇ ಇರ್ತೀನಿ ಅಂಥೇಳಿ ಬೇಕಾದಷ್ಟು ಸ್ನಾನ ತಪ ಜಪ ಎಲ್ಲ ಮಾಡಿ ಮೋಕ್ಷಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಕಾಮ್ಯ ಫಲಗಳನ್ನು ಅಪೇಕ್ಷೆ ಮಾಡಿದರೆ ಏನು ಅದರಿಂದ ಫಲ ಇಲ್ಲ ಅಂತ ಹೇಳಿದ್ದೇ ಹೊರತು ಕರ್ಮವನ್ನು ಕರ್ಮಾಚರಣೆಯನ್ನು ಶಾಸ್ತ್ರ ನಿಷೇಧ ಮಾಡಿಲ್ಲ ಸಕಾಮ ಕರ್ಮಗಳನ್ನು ನಿಷೇಧ ಮಾಡಿದೆ ಆವ ಅದು ಯಾವಾಗ ಜೀವನಿಗೆ ಕರ್ಮದಲ್ಲಿ ಪ್ರವೃತ್ತಿ ಬಂದು ಮೋಕ್ಷದ ಜ್ಞಾನ ಬಂದ ಮೇಲೆ ಸಕಾಮಕರ್ಮಗಳನ್ನು ಬಿಡು ನಿಷ್ಕಾಮ ಕರ್ಮವನ್ನು ಮಾಡು ಅಂತ ಹೇಳಿದ್ದು ಅದಕ್ಕೆ ಮುಂಚೆ ಕರ್ಮದಲ್ಲಿ ಪ್ರವೃತ್ತಿನೇ ಬಂದಿಲ್ಲ ಅಂತ ಆದಾಗ ಅವನಿಗೆ ಸ್ವರ್ಗ ಕಾಮೋ ಈಜೇತ ಸ್ವರ್ಗ ಪಡಿಬೇಕು ಅಂಥೇಳಿ ಯಜ್ಞ ಯಾಗಾದಿಗಳನ್ನು ಮಾಡು ಮಳೆ ಬರಬೇಕು ಅಂತ ಕಾರಿರಿಯನ್ನು ಯಾಗವನ್ನು ಮಾಡು ಅಂಥೇಳಿ ಅಲ್ಲಿ ಕಾಮ್ಯಫಲದ ಕರ್ಮಗಳನ್ನು ಹೇಳಿದೆ ಯಾಕೆ ಪ್ರವೃತ್ತಿ ಬರಲಿ ಅಂತ ಉದಾಹರಣೆ ಕೊಡಬೇಕು ಅಂತಾದರೆ ಮಗುವಿಗೆ ಜ್ವರವೋ ಮತ್ತೇನೋ ಬಂದಿದೆ ಮೊದಲಿಗೆ ಔಷಧಿ ಕೊಡಿಸ್ತೀನಿ ಅಂತ ಆದರೆ ಮಗು ಹತ್ತಿರನೇ ಬರೋಲ್ಲ ತಾಯಿಯಾದವಳು ಏನು ಮಾಡ್ತಾಳೆ ಮೊದಲಿಗೆ ಬೆಲ್ಲವೋ ಜೇನುತುಪ್ಪವೋ ಕಲ್ಲು ಸಕ್ಕರಿಯೋ ಇಟ್ಕೊಂಡಿರ್ತಾಳೆ ಅದನ್ನು ತೋರಿಸಿ ಮಗುವನ್ನು ಹತ್ರ ಕರಿತಾಳೆ ಅದನ್ನು ಮೊದಲಿಗೆ ನೆಕ್ಕಿಸ್ತಾಳೆ ಆಗ ಮಗು ಆ ರುಚಿಯನ್ನು ನೋಡಿ ಬಾಯಿ ಬಿಡತ್ತೆ ಆಗ ಜೊತೆಗೆ ಔಷಧಿಯನ್ನು ಹಾಕ್ತಾಳೆ ಅವಳ ಉದ್ದೇಶ ಏನು ಮಗುವಿಗೆ ಮೋಸ ಮಾಡಬೇಕು ಅಂತಲ್ಲ ಮಗುವಿಗೆ ಬಂದಿರತಕ್ಕಂಥ ಜ್ವರಾದಿಗಳಿಂದ ಪರಿಹಾರ ಆಗಬೇಕು ಅಂತ ಹಾಗೆ ಪರಮಾತ್ಮ ಜೀವರಿಗೆ ಕರ್ಮದಲ್ಲಿ ಪ್ರವೃತ್ತಿ ಬರಲಿ ಅಂತೇಳಿ ಸಕಾಮಕರ್ಮಗಳನ್ನು ವೇದದಲ್ಲಿ ಹೇಳಿದೆ ವೇದದಲ್ಲಿ ಹೇಳಿದ್ದು ನಿರರ್ಥಕ ಅಂತ ಅರ್ಥ ಅಲ್ಲ ಒಂದು ಕಡೆ ಸಕಾಮ ಕರ್ಮಗಳ ಬೋಧನೆ ಇನ್ನೊಂದು ಕಡೆ ನಿಷ್ಕಾಮ ಕರ್ಮಗಳ ಬೋಧನೆಯನ್ನು ವೇದದಲ್ಲಿ ಹೇಳ್ತಾ ಇದೆ ಆದ್ದರಿಂದ ಒಂದಕ್ಕೊಂದು ವಿರೋಧ ಭಾಸ ಅಂದು ಈ ರೀತಿಯಾಗಿ ಅಲ್ಲ ಅದು ಮೇಲ್ನೋಟಕ್ಕೆ ನಮಗೆ ಹಾಗೇ ಕಾಣಿಸ್ತಾ ಅದೇ ಗುರು ಹಿರಿಯರನ್ನು ನಾವು ಅನುಸರಿಸಿದ್ವಿ ಅಂತಾದರೆ ಆ ಸಕಾಮ ಕರ್ಮಗಳು ಅಂತಾದರೆ ಏನು ನಿಷ್ಕಾಮ ಕರ್ಮಗಳು ಹೇಗೆ ಸಕಾಮ ಕರ್ಮಗಳು ಮೋಕ್ಷಕ್ಕೆ ಪ್ರತಿಬಂಧಕ ಹೇಗೆ ಇದೆಲ್ಲವನ್ನು ವಿಸ್ತಾರವಾಗಿ ನಮಗೆ ಮನಮುಟ್ಟುವಂತೆ ತಿಳಿಸ್ಕೊಡ್ತಾರೆ ಆದ್ದರಿಂದ ಸದ್ಗುರು ಹಿರಿಯರ ಅನುಸರಿಸಿದರೆ ಬರೆ ಗುರು ಅಂತ ಹೇಳಿಲ್ಲ ಸದ್ಗುರು ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಲ್ಲಿ ನಿಶ್ಚಯ ಜ್ಞಾನವನ್ನು ಇಟ್ಕೊಂಡು ಮಧ್ವ ಮತದ ಪ್ರಮೇಯಗಳಾಗಿರ್ತಕ್ಕಂಥ ಹರಿಸರ್ವೋತ್ತಮ ವಾಯು ಜೀವೋತ್ತಮತ್ವ ಪಂಚವೇದ ತಾರತಮ್ಯ ಜಗತ್ಸತ್ಯತ್ವ ಇತ್ಯಾದಿ ಎಲ್ಲ ಪ್ರಮೇಯವನ್ನು ಯಾರು ಒಪ್ತಾರೋ ಅಂತಹ ಗುರು ಹಿರಿಯರನ್ನು ಅನುಸರಿಸಿ ಇದರ ಮನೋಮವ ಅರಿಯ ತಿಳುಕೊಂಡು ಅರಿತು ಆಮೇಲೆ ಉಪಾಸನೆಯನ್ನು ಮಾಡು ಅಂತ ಈ ರೀತಿಯಾಗಿ ಹೇಳಿ ಕೊರಟ್ರದು ಅದನ್ನು ಬಿಟ್ಟು ನಾನೇ ಮಾಡ್ತೀನಿ ಅಂತಂದರೆ ಸೆಲ್ಫ್ ಮೆಡಿಕೇಶನ್ ಇಸ್ ಪ್ರೊಹಿಬಿಟೆಡ್ ಅಂತೀವಲ್ಲ ಆ ರೀತಿಯಾಗಿ ನಮಗೆ ಅರ್ಥಾನುಸಂಧಾನ ಯಾವ ರೀತಿಯಾಗಿ ಮಾಡಬೇಕು ಅಂತ ಗೊತ್ತಿಲ್ಲ ಶಾಸ್ತ್ರದ ಮರ್ಮ ಏನು ರಹಸ್ಯ ಏನು ಅಂತ ಗೊತ್ತಿಲ್ಲ ಮೇಲೋಟಕ್ಕೆ ತೋರುವ ಅರ್ಥವೇ ನಿಜ ಅಂತೇಳಿಕೊಂಡು ನಮಗೆ ನರಕ ಅಂದಂಥಮಸ್ಸೆಗೆ ಗತಿಯಾಗುವಂತಹ ಕರ್ಮಾಚರಣೆ ಅದೀತು ಅಂತ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ ಅದೇ ಗುರು ಹಿರಿಯರ ಸೇವಾವನ್ನು ಅವರು ಭಗವಂತನನ್ನು ಯಾವ ರೀತಿಯಾಗಿ ಒಲಿಸ್ಕೋಬೇಕು ಅನ್ನೋ ಮರ್ಮವನ್ನು ನಮಗೆ ತಿಳಿಸ್ಕೊಡ್ತಾರೆ ಆ ಮರ್ಮವನ್ನು ಅವರು ತಮ್ಮ ಅನುಭವದಿಂದ ತಿಳ್ಕೊಂಡಿರ್ತಾರೆ ಯಾರು ಮುಕ್ತಿಗೆ ಹೋಗೋರು ಅಂತ ಕೇಳಿದ್ರೆ ನಾನು ಹೋದರೆ ಹೋದೆ ಏನು ಅಂತ ಕನಕದಾಸರು ಹೇಳಿದ್ದನ್ನು ನಾವು ಹಾಗೆ ತನ್ನವರನ್ನು ಕರೆದೊಯ್ಯುವಂತಹ ಸಾಮರ್ಥ್ಯ ಇರುತ್ತೆ ನಾನು ಹೋದರೆ ಹೋದೆ ಏನು ಅಂದರೆ ನಾನು ಹೋದರೂ ಹೋಗ್ಬೋದು ಅಂತ ಅರ್ಥ ಅಲ್ಲ ಅಹಂಕಾರ ತ್ಯಾಗ ನಾನು ಅನ್ನೋದು ಹೋದರೆ ನಾನು ಮೋಕ್ಷಕ್ಕೆ ಹೋಗವಲ್ಲೆ ಅಂತ ಹೀಗೆ ಹಾಗೆ ಗುರು ಹಿರಿಯರು ತೋರ್ತಕ್ಕಂಥ ಮರಮ ಅಂದರೆ ರಹಸ್ಯ ಅಂತ ಆದರೆ ಇದು ನಾನು ಭಗವಂತನನ್ನು ಸೇರ್ತಾ ಇಲ್ಲ ಭಗವಂತನೇ ನನ್ನನ್ನು ಕರ್ಸ್ಕೋತಾನೆ ಈ ರೀತಿಯಾಗಿ ಇದು ವಿನಯ ಭಕ್ತಿ ಅಂಥೇಳಿ ಆದ್ದರಿಂದ ಏನಮ್ಮೋಚಯ ಅವನನ್ನು ಉದ್ಧಾರ ಮಾಡುವಂತ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡೋರು ಯಾರು ವಾಯುದೇವರು ದೀನಂ ದೂನಂ ಅನಾಥಂ ಶರಣಾಗತಂ ಏನೋ ಉದ್ಧಾರ ಐತಿ ವಿಜ್ಞಾಪನ ಕರ್ತೃಣ ಅಂಥೇಳಿ ಹೀಗೆ ಭಗವಂತನ ಗ್ರಹವನ್ನು ಯಾವ ರೀತಿಯಾಗಿ ಪಡ್ಕೋಬೇಕು ಅಂತ ನಮಗೆ ಗುರುಗಳು ಹಿರಿಯರು ಉಪದೇಶವನ್ನು ಮಾಡ್ತಾರೆ ಅವರೆಲ್ಲ ಸ್ವಾನುಭವದಿಂದ ಕಂಡುಕೊಂಡಿರ್ತಕ್ಕಂಥ ಸತ್ಯ ಅಂಥವರನ್ನು ಗುರುಪಸಕ್ತಿ ಮಾಡಿ ಅವರಿಂದ ತಿಳ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಉಪಾಸನೆಯನ್ನು ಮಾಡು ಭಾರ ಭನಲ್ಲಿ ಸಾವಿರದ ಆರ್ನೂರ ಇಪ್ಪತ್ತ್ನಾಲ್ಕು ರೂಪ ಆಧಾರ ಒಟ್ಟು ಎರಡು ಸಾವಿರದ ಎಂಟು ರೂಪವನ್ನು ಅರಿತು ಸರ್ವ ಪದಾರ್ಥಗಳು ಶ್ರೀವರನ ಪೂಜೆಯ ಮಾಡು ವರಗಳ ಬೇಡು ಕೊಂಡಾಡು ಸಮಯ ವ್ಯರ್ಥ ದೇಹಕ್ಕೆ ಎಷ್ಟು ಆಯಿತು ನಾವು ಅಂದ್ಕೊಂಡಂತೆ ಭಗವಂತನ ಒಲುಮೆಯನ್ನು ಪಡೆಯೋದು ಸಾಧ್ಯ ಆಗಲ್ಲ ಆದ್ದರಿಂದ ಗುರುಗಳ ಉಪದೇಶದಿಂದನೇ ಮೋಕ್ಷವನ್ನು ಹೊಂದಬೇಕೆ ಹೊರತು ಅನ್ಯ ಮಾರ್ಗ ಇಲ್ಲ ಅಂತ ಇಲ್ಲಿ ಬೋಧನೆಯನ್ನು ಮಾಡ್ತಾರೆ ಶ್ರೀಕೃಷ್ಣ ಅರ್ಪಣೆ ಮಸ್ತು